ತೂಕರ ರೂಪಕ ವರಾಹ ರೂಪ ಧಾರಣ ಮಾಡಿದವನೆ ದಾನವ ಶತ್ರು ಭೂಮಿ ವಿಧಾರಕ ಭೂಮಿಯನ್ನು ಧಾರಣ ಮಾಡಿದವನೇ ಯಜ್ಞ ವರಾಂಗ ಯಜ್ಞಕ್ಕೆ ಬೇಕಾದ ಎಲ್ಲಾ ಅಂಗಗಳು ಯಾವನ ದೇಹದಿಂದ ಹುಟ್ಟಿದವು ಅಥವಾ ಯಜ್ಞಾಭಿಮಾನಿ ದೇವತೆಗಳು ಯಾವನ ಅಂಗದಲ್ಲಿ ಆಶ್ರಿತರಾಗಿದ್ದಾರೋ ಅಂತಹ ವರಾಹ ರೂಪಿಯಾದ ಪರಮಾತ್ಮೇ ತ್ವ ನಿನ್ನೂ ಒಂದೇ